ಕೃಷ್ಣಾಯ ವಾಸುದೆವಾ ದೇವಕೀನಂದನಾ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೆವಾ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ಯಾಧವೇಂದ್ರಾಯ ಜ್ಞಾನಮು ಯೋಗಿ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ ಕಾಮನಾತ್ಯಾಗ ಅಂದರೆ ಬಯಕೆಯನ್ನು ತ್ಯಾಗ ಮಾಡೋದು ಅಂತಾದರೆ ನಿಷಿದ್ಧವಾದದ್ದನ್ನು ಬಯಸದೇ ಇರೋದೇ ಕಾಮನತ್ಯಾಗ ಅಂತ ತಿಳಿಸಿದ್ರು ಆದ್ದರಿಂದ ಜೀವ ತನ್ನ ವೈಯಕ್ತಿಕ ಸುಖ ಅಥವಾ ಸ್ವಂತ ಸುಖದ ಅಪೇಕ್ಷೆಯನ್ನ ತ್ಯಾಗ ಮಾಡಿ ಮೋಕ್ಷವನ್ನು ಭಗವಂತನ ಅನುಗ್ರಹವನ್ನು ಬಯಸಬೇಕು ಅದೇ ರೀತಿಯಾಗಿ ಲೋಕಹಿತಕ್ಕೂ ಕೂಡ ಅಪೇಕ್ಷೆಯನ್ನು ಪಟ್ಟರೆ ಅದು ಸಕಾಮ ಆಗಲ್ಲ ನಿಷ್ಕಾಮಕರ್ಮದ ವ್ಯಾಪ್ತಿಗೆ ಬರುತ್ತೆ ಆದ್ದರಿಂದ ಸಾಧಕನಾದವನು ಸರ್ವೇ ಜನಾ ಸುಖಿನೋಭವ ಅಂತು ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡೋದು ಆ ರೀತಿಯಾಗಿ ಅದಕ್ಕೇನು ಬೇಕೋ ಕರ್ಮಾಚರಣೆಯಲ್ಲಿ ಪ್ರವೃತ್ತಿಯನ್ನು ಮಾಡೋದು ನಿಷ್ಕಾಮಕರ್ಮ ಅಂತ ಕರೆಸ್ಕೊಳತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾರ್ಥದ ಅಪೇಕ್ಷೆಯನ್ನು ಕೂಡ ಇಟ್ಕೊಳ್ಳದೆ ಕರ್ತವ್ಯ ಕರ್ಮವನ್ನು ಆಚರಣೆ ಮಾಡಲೇಬೇಕು ಅವರವರ ವರ್ಣಕ್ಕೆ ಮತ್ತು ಆಶ್ರಮಕ್ಕೆ ಭೀತವಾಗಿರ್ತಕ್ಕಂಥ ಕರ್ಮಾಚರಣೆಯನ್ನು ಮಾಡಲೇಬೇಕು ಅನ್ನೋದು ಹೇಳೋದು ಇದೆಲ್ಲ ಥಿಯರೆಟಿಕಲಿ ಸುಲಭ ಭಾಷಣದ ರೀತಿಯಲ್ಲಿ ಹೇಳೋದು ಭಾಳ ಸುಲಭ ಆದರೆ ಪ್ರ್ಯಾಕ್ಟಿಕಲ್ಲಾಗಿ ಅದನ್ನು ಆಚರಣೆ ಮಾಡೋದು ಬಹಳ ಕಠಿಣ ನಾವು ನಿತ್ಯ ಜೀವನದಲ್ಲಿ ಬೆಳಗ್ಗೆಂದ ರಾತ್ರಿ ತನಕ ನಾನಾ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ತೀವಿ ಆ ಎಲ್ಲ ಉತ್ತಮ ಕರ್ಮಗಳನ್ನು ಮಾಡಿದರೂ ಕೂಡ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಸ್ವಾರ್ಥದ ಅಪೇಕ್ಷೆ ಅಥವಾ ಉದ್ದೇಶ ಅನ್ನೋದು ನಮಗೆ ಅರಿವಿಗೆ ಬಾರದಂತೆ ಇದ್ದೇ ಇರತ್ತೆ ಅದು ಸ್ವರ್ಗಾದಿ ಲೋಕಗಳ ಪ್ರಾಪ್ತಿಯಾಗಿರ್ಬೋದು ಅಥವಾ ಕೀರ್ತಿ ಆಗಿರ್ಬೋದು ಅಥವಾ ಹತ್ತು ಜನದಲ್ಲಿ ನಾವು ಶ್ರೇಷ್ಠ ಅಂತ ಗುರುತಿಸ್ಕೊಳ್ಳುವಂತಹ ಒಂದು ಸಣ್ಣ ಅಪೇಕ್ಷೆ ಈ ರೀತಿಯಾಗಿರ್ತಕ್ಕಂಥ ಒಂದಲ್ಲ ಒಂದು ಅಪೇಕ್ಷೆ ಇದ್ದೇ ಇರುತ್ತೆ ಗೀತೆಯ ಈ ಆದರ್ಶವನ್ನು ಅಂದರೆ ಫಲಾಪೇಕ್ಷ ರಹಿತವಾಗಿ ನಿಷ್ಕಾಮ ಕರ್ಮ ಮಾಡುವಂತೇಳಿ ಬೋಧನೆ ಮಾಡ್ತಾ ಇದ್ದೀರಾ ಈ ಆದರ್ಶವನ್ನು ನೋಡಿದಾಗ ಕೆಲವು ಸಲ ನಿರಾಶಾಭಾವವನ್ನು ಹೊಂದುವಂಥ ಪರಿಸ್ಥಿತಿಯೂ ಕೂಡ ಬರುತ್ತೆ ಆದರೆ ಆ ರೀತಿಯಾಗಿ ನಿರಾಶರಾಗಬೇಕಾಗಿರುವಂತಹ ಪ್ರಸಕ್ತಿಯೇ ಇಲ್ಲ ಯಾಕೆ ಅಂದರೆ ಶ್ರೇಷ್ಠ ಪುರುಷರು ಅಥವಾ ಜ್ಞಾನಿಗಳು ಕೂಡ ಕೆಲವು ಬಾರಿ ಲೌಕಿಕಗಳ ಲೌಕಿಕ ಫಲಗಳನ್ನು ಬಯಸಿಯೇ ಬಯಸ್ತಾರೆ ಅಂದರೆ ಸಂದರ್ಭ ಆ ರೀತಿಯಾಗಿ ಬರುತ್ತೆ ಉದ್ದೇಶಪೂರ್ವಕವಾಗಿ ಇಂಟೆನ್ಷನಲಿ ಅವರು ಅದನ್ನು ಅಪೇಕ್ಷೆ ಪಡ್ತಾರೆ ಅಂತ ಅರ್ಥ ಅಲ್ಲ ಸಂದರ್ಭ ಆ ರೀತಿಯಾಗಿ ಬರೋದಿದೆ ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಆ ತತ್ವಜ್ಞಾನದ ತಿರೋಧಾನ ಅನ್ನೋದು ತತ್ಕಾಲದಲ್ಲಾದಾಗ ಮೋಹಪರವಶತೆ ಈ ರೀತಿಯಾಗಿ ಉಂಟಾಗುವಂತಹ ಸಂಭವನೀಯತೆ ಇರುತ್ತೆ ಗೀತೆಯಲ್ಲಿ ತಿಳಿಸಿರ್ತಕ್ಕಂಥ ಈ ಉನ್ನತ ಮಟ್ಟದ ಧ್ಯೇಯ ಆದರ್ಶ ನಮ್ಮ ಕಣ್ಣು ಮುಂದೆ ಇದ್ದರೆ ನಾವು ತಪ್ಪು ದಾರಿಯಲ್ಲಿ ಹೋಗುವಂಥ ಪ್ರಸಂಗಗಳು ಕಡಿಮೆ ಆಗುವಂತೆ ನಾವು ಅದಕ್ಕೆ ಪ್ರಯತ್ನವನ್ನು ಮಾಡಬೋದು ಅಂತ ಉದಾಹರಣೆಗೆ ಚಂದ್ರಲೋಕ ಅಥವಾ ಧ್ರುವಕ್ಷಿತಿ ಧ್ರುವ ನಾವು ಮುಟ್ಟೋದು ಸಾಧ್ಯ ಇಲ್ಲ ಆದರೂ ಕೂಡ ಅದು ನಮ್ಮ ಕಣ್ಣು ಮುಂದೆ ಇದ್ದರೆ ಹಡಗು ದಾರಿ ತಪ್ಪೋದಿಲ್ಲ ಈ ಜೀವನ ಅನ್ನೋ ಸಂಸಾರದಿಂದ ನಾವು ದಾಟಬೇಕಾಗಿದೆ ಆದ್ದರಿಂದ ಈ ಕರ್ಮಯೋಗದ ಆದರ್ಶ ಒಂದೇ ಸಲಕ್ಕೆ ನಮಗೆ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಆ ಆದರ್ಶದ ಗುರಿಯನ್ನು ಕಣ್ಣು ಮುಂದೆ ಇಟ್ಕೊಂಡು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಬೇಕು ಅದೇ ನಮ್ಮ ಜೀವನದ ಸಾರ್ಥಕತೆ ಅಂತ ಕರೆಸ್ಕೊಳ್ಳುತ್ತೆ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ನಿರಾಶರಾಗದೇ ಇದ್ದಂತೆ ನಮ್ಮ ಗುರಿಯನ್ನು ಸಾಧಿಸುವ ಕಡೆ ಗಮನವನ್ನು ಹರಿಸಬೇಕು ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದ್ದದೆ ಮಾತೆ ಸಂಗೋಸ್ತು ಅಕರ್ಮಣಿ ತೇ ನಿನಗೆ ಅಕರ್ಮಣಿ ಅಂದರೆ ಕರ್ಮ ಮಾಡದೇ ಇರ್ತಕ್ಕಂಥ ವಿಷಯದಲ್ಲಿ ಸಂಗಹ ಸ್ನೇಹ ಅಥವಾ ಆಸಕ್ತಿ ಎನ್ನೋದು ಮಾಸ್ತು ಅಂದರೆ ಬೇಡ ಫಲಕ್ಕಾಗಿ ಕರ್ಮವನ್ನು ಆಚರಣೆ ಮಾಡುವಂತಹ ಪ್ರವೃತ್ತಿ ಅಥವಾ ಸಕಾಮಕರ್ಮವನ್ನು ಮಾಡುವಂತಹ ಪ್ರವೃತ್ತಿ ಮತ್ತು ಫಲ ಅಪೇಕ್ಷೆ ಮಾಡಬೇಡ ಅನ್ನುವ ಕಾರಣದಿಂದ ಕರ್ಮವನ್ನು ತ್ಯಾಗ ಮಾಡುವಂತಹ ಪ್ರವೃತ್ತಿ ಎರಡೂ ಕೂಡ ಸರಿಯಾದದ್ದಲ್ಲ ಕರ್ಮವನ್ನೇ ಬಿಟ್ಬಿಡ್ತೀನಿ ಯಾಕಂದರೆ ಫಲಾಪೇಕ್ಷೆ ಅನ್ನೋದು ಇದ್ದೇ ಇದೆ ಅದಿಲ್ಲದೆ ಕರ್ಮ ಮಾಡಲಿಕ್ಕಾಗಲ್ಲ ಅದರಿಂದ ಕರ್ಮವನ್ನೇ ತ್ಯಾಗ ಮಾಡ್ತೀನಿ ಅನ್ನೋದು ಕೂಡ ಸರಿಯಲ್ಲ ಫಲಾಪೇಕ್ಷೆಯಿಂದನೇ ಕರ್ಮ ಮಾಡ್ತೀನಿ ಅನ್ನೋದು ಕೂಡ ಸರಿಯಲ್ಲ ಅದರಿಂದ ಎರಡೂ ಕೂಡ ಸರಿಯಲ್ಲ ಹಾಗಾದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಅಂದರೆ ನಲವತ್ತೆಂಟನೇ ಶ್ಲೋಕದಲ್ಲಿ ಹೇಳಸ್ ಹೇಳ್ತಾರೆ ತಿಳಿಸ್ತಾನೆ ಕೃಷ್ಣ ಯೋಗಸ್ಥಃ ಸಂಗಂ ಸಂಘಂತ್ಯ ಧನಂಜಯ ಸಿದ್ಧಸಿದ್ಧೂತ್ವ ಸಮಂ ಯೋಗ ಉಚ್ಯತೆ ಇಲ್ಲಿ ಯೋಗ ಅಂದರೆ ಜ್ಞಾನೋಪಾಯ ತತ್ರ ತಿಸ್ಥ ಜ್ಞಾನೋಪಾಯದಲ್ಲೇ ಮನಸ್ಸಿಟ್ಟವನು ಅವನಿಗೆ ಯೋಗಸ್ತಃ ಸಂಗಮ್ ಅಂದರೆ ಫಲಾಸಕ್ತಿ ಅಥವಾ ಫಲಸ್ನೇಹಂ ಅಂತ ಅರ್ಥ ಯೋಗ ಅಂದರೆ ಜ್ಞಾನ ಸಾಧನ ಅಂತಹ ಜ್ಞಾನ ಸಾಧನವನ್ನು ಮಾಡ್ತಕ್ಕಂಥವನು ಯೋಗಸ್ಥ ಸದಾಕಾಲ ಭಗವಂತನಲ್ಲೇ ತನ್ನ ಮನಸ್ಸನ್ನು ಇಟ್ಟಿರ್ತಂದ ಯೋಗಸ್ಥ ಅಂತ ಕರೆಸ್ಕೊತಾನೆ ಜ್ಞಾನಕ್ಕೆ ಬೇಕಾಗಿರುವಂತಹ ಯೋಗ ಸಾಧನವನ್ನು ಅನುಷ್ಠಾನ ಮಾಡು ಹೇಗೆ ಮಾಡಬೇಕು ಅಂದರೆ ಸಂಗಮ್ ತೆಕ್ತ್ವಾ ಫಲಾಪೇಕ್ಷೆಯನ್ನು ಬಿಟ್ಟು ಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ಯೋಗ ಸಾಧನವನ್ನು ಅನುಷ್ಠಾನ ಮಾಡುವಂಥ ಕೃಷ್ಣನ ಸಿದ್ಯೋ ಅಸಿದ್ಯೋ ಅಸಿದ್ಧೋಭೂತ್ವ ಅಂದ್ರೆ ಫಲ ಪ್ರಾಪ್ತಿ ಆದರೂ ಸರಿ ಫಲ ಸಿಗದೇ ಇದ್ದರೂ ಸರಿ ಕರ್ಮಾಣಿ ಕುರು ಕರ್ಮಾಚರಣೆಯನ್ನು ಮಾಡು ಹೇಗೆ ಮಾಡಬೇಕು ಅಂದರೆ ಸಮಭೂತ್ವ ಸಮಚಿತ್ತನಾಗಿ ಕರ್ಮಗಳನ್ನು ಮಾಡು ಕೇವಲ ಹರಿ ಹರಿಪ್ರೀತ್ಯರ್ಥವಾಗಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ಮನ ಅನುಸಂಧಾನದಿಂದ ಕರ್ಮಗಳನ್ನು ಮಾಡು ಅಂತ ಅರ್ಥ ಅದನ್ನೇ ಇಲ್ಲಿ ಯೋಗಸ್ಥನಾಗಿ ಕರ್ಮ ಮಾಡು ಅಂದರೆ ಜ್ಞಾನೋಪಾಯದಲ್ಲೇ ಮನಸ್ಸಿಟ್ಟವನಾಗಿ ಕರ್ಮವನ್ನು ಆಚರಣೆ ಮಾಡು ಜ್ಞಾನ ಮೋಕ್ಷಾದಿಗಳನ್ನು ಬಯಸಿದರೆ ಅದು ಕೂಡ ಸಕಾಮ ಅಂತ ಕರೆಸ್ಕೊಳ್ಳೋದಿಲ್ಲ ಆದ್ದರಿಂದ ಸಂಗಮ್ ತಕ್ಕ ಸಮೋಭೂತ್ವ ಫಲಾಪೇಕ್ಷೆಯನ್ನು ಬಿಟ್ಟು ಫಲಾಪೇಕ್ಷೆ ಸಿಕ್ಕರೂ ಸರಿ ಸಿಗದೆ ಇದ್ದರೂ ಸರಿ ಕೇವಲ ಹರಿಪ್ರೀತ್ಯರ್ಥವಾಗಿ ಕರ್ಮಗಳನ್ನು ಮಾಡು ಎಂತಹ ಕರ್ಮಗಳು ಅಂದರೆ ವಿಹಿತ ಕರ್ಮಗಳು ನಿನ್ನ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಾಚರಣೆಯನ್ನು ಕರ್ಮಾಣಿ ಕುರು ಅಂತ ತಿಳಿಸ್ತಾರೆ ಹೀಗೆ ಯೋಗದ ಸ್ವರೂಪವನ್ನು ತಿಳಿಸ್ತಾರೆ ಯೋಗದಲ್ಲಿ ಇರ್ತಕ್ಕಂಥ ಎರಡು ಪ್ರಮುಖ ವಿಷಯಗಳು ಅವೆರಡು ಕೂಡ ಪ್ರತ್ಯೇಕವಾಗಿ ಒಂದೊಂದು ಕೂಡ ಯೋಗ ಅಂತಲೇ ಕರೆಸ್ಕೊಳತ್ತೆ ಯಾವುದೆರಡು ಅಂದರೆ ಸಂಗಮ್ ತ್ಯಕ್ತ್ವ ಅಂದರೆ ಫಲಸ್ನೇಹ ಅಥವಾ ಫಲಾಸಕ್ತಿಯನ್ನು ತ್ಯಾಗ ಮಾಡಿ ಇನ್ನೊಂದು ಸಮಭೂತ್ವ ಈ ರೀತಿಯಾಗಿ ಫಲಾಪೇಕ್ಷೆಯನ್ನು ಬಿಟ್ಟು ಚಂಚಲನಾಗದೆ ನಿಶ್ಚಂಚಲ ಮನಸ್ಸಿನಿಂದ ಕರ್ಮಾಚರಣೆಯನ್ನು ವಿಹಿತ ಕರ್ಮಗಳನ್ನು ಮಾಡು ಈ ರೀತಿಯಾಗಿರ್ತಕ್ಕಂಥ ಕಲ್ಪನೆಯನ್ನು ಅಂದರೆ ಫಲಾಪೇಕ್ಷೆಯನ್ನು ಮಾಡುವಂತಹ ಏನಾದರೂ ತಪ್ಪು ಕಲ್ಪನೆ ಇದ್ದರೆ ಅದನ್ನು ಪರಿಹರಿಸುವ ಕಾರಣಕ್ಕಾಗಿ ಯೋಗ ಸ್ವರೂಪವನ್ನ ಸಮತ್ವಂ ಯೋಗ ಉಚ್ಛತೆ ಅಂತ ಕೃಷ್ಣಲ್ಲಿ ಹೇಳಿರುವಂಥದ್ದು ಆದ್ದರಿಂದ ಈ ಸಮತ್ವದ ಜೊತೆಯಲ್ಲಿ ಸಂಘತ್ಯಾಗವನ್ನು ಕೂಡ ಸೇರಿಸ್ಕೋಬೇಕು ಆಗ ಆ ಫಲತ್ಯಾಗ ಸ್ಥಿತಿ ಏನಿದೆಯಲ್ಲ ಅದೇ ಸಮ ಅಥವಾ ಯೋಗ ಅಂತ ಕರೆಸ್ಕೊಳ್ಳೋದು ಸಮತ್ವಂ ಯೋಗ ಉಚ್ಚತೆ ಕರ್ಮಾಚರಣೆಯನ್ನು ಸಾಧಕನಿಗೆ ತನ್ನ ಪಾಲಿನ ಕರ್ತವ್ಯವನ್ನ ತತ್ವಜ್ಞಾನ ಪ್ರಾಪ್ತಿಯನ್ನುವ ಮುಖ್ಯ ಉದ್ದೇಶದಿಂದ ಆಚರಿಸಲ್ಪಡಬೇಕು ತತ್ವಜ್ಞಾನ ಪ್ರಾಪ್ತಿ ಅದನ್ನು ಬಯಸಿದರೂ ಕೂಡ ಅದು ಸಕಾಮ ಆಗಲ್ಲ ಮೋಕ್ಷಕ್ಕೆ ಪ್ರತಿಬಂಧಕ ಆಗಲ್ಲ ಜ್ಞಾನೇನು ಅಮೃತೀಭವತಿ ಜ್ಞಾನದಿಂದಲೇ ಮೋಕ್ಷ ಆದ್ದರಿಂದ ತತ್ವಜ್ಞಾನ ಪ್ರಾಪ್ತಿ ಅನ್ನೋ ಮುಖ್ಯ ಉದ್ದೇಶದಿಂದ ವಿಹಿತ ಕರ್ಮಗಳ ಆಚರಣೆ ಅನ್ನೋದು ಮಾಡಬೇಕು ಅವಾಂತರ ಫಲಗಳು ಅಥವಾ ಇತರೆ ಫಲಗಳು ಸಿಕ್ಕರೂ ಸರಿ ಸಿಗದೇ ಇದ್ದರೂ ಸರಿ ಫಲಾಪೇಕ್ಷೆಯನ್ನು ಮಾತ್ರ ಪೂರ್ಣವಾಗಿ ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು ಬೇರೆ ಫಲಗಳಿಗೆ ಅಂದರೆ ತತ್ವಜ್ಞಾನವನ್ನು ಹೊರತುಪಡಿಸಿ ಮತ್ಯಾವುದಾದ್ರೂ ಫಲ ಅನ್ನೋದಾದರೆ ಅದು ದೊರೆತರೂ ಸರಿ ದೊರೆಯದೇ ಇದ್ದರೂ ಸರಿ ಸಮಭೂತ್ವ ಕಿಂಚಿತ್ತೂ ವಿಚಲಿತರಾಗದೇ ಏಕಪ್ರಕಾರವಾಗಿ ಇರಬೇಕು ನಿರ್ಲಿಪ್ತನಾಗಿ ಇರಬೇಕು ಉದಾಹರಣೆಗೆ ಒಬ್ಬ ಪೋಸ್ಟ್ ಇರ್ತಾನೆ ಅವನ ಡ್ಯೂಟಿ ಏನು ಕೆಲಸ ಏನೋ ಪತ್ರವನ್ನು ಅಂಚೆಯನ್ನು ಮನೆ ತಲುಪಿಸೋದು ಮಾತ್ರ ಅದನ್ನು ಬಿಟ್ಟು ಅಧಿಕ ಪ್ರಸಂಗತನ ಮಾಡಿ ಆ ಪತ್ರದಲ್ಲಿ ಏನಿದೆ ಜನನದ ಸುದ್ದಿಯೋ ಮರಣದ ಸುದ್ದಿಯೋ ಅಥವಾ ಇನ್ಯಾವುದೋ ಸಾಲವನ್ನು ಕಟ್ಟಿಲ್ಲ ಅಂತ ಅರೆಸ್ಟ್ ವಾರೆಂಟು ಒಳಗೇನಿದೆ ಅನ್ನೋ ಕುತೂಹಲ ಯಾಕೆ ಅವನಿಗೆ ಇದನ್ನು ತಲುಪಿಸೋದ್ರಿಂದ ಈ ಪತ್ರವನ್ನು ಅವನಿಗೆ ಯಾರು ಸೂಕ್ತ ವ್ಯಕ್ತಿ ಯಾರಿದೆ ಅನ್ನೋ ವಿಳಾಸದಲ್ಲಿ ನಮೂದಿಸಲ್ಪಟ್ಟಿರುವಂತಹ ವ್ಯಕ್ತಿ ಅವನಿಗೆ ಮುಂದೆ ಈ ಪತ್ರವನ್ನು ನಾನು ತಲ್ಪಿಸೋದ್ರಿಂದ ಏನು ಪರಿಣಾಮ ಆಗತ್ತೆ ಈ ರೀತಿಯಾಗಿರ್ತಕ್ಕಂಥ ಚಿಂತೆ ಮಾಡುವಂತಹ ಅಧಿಕ ಪ್ರಸಂಗತನ ಅನ್ನೋದು ಅನವಶ್ಯಕ ಅವನದನ್ನು ಮಾಡಬೇಕಾಗಿಲ್ಲ ಅವನ ಕೆಲಸ ಏನೋ ಅಂಚೆ ಏನೋ ನೋಡಿ ಸರಿಯಾದ ವಿಳಾಸಕ್ಕೆ ಮನೆಯೋ ಅಂಗಡಿಯೋ ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿ ತಲ್ಪ್ಸೋದು ಆದರೂ ಒಳಗಿರುವ ಸುದ್ದಿ ಏನಾದರೂ ಇವನಿಗೇನದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಧಕ ಇಲ್ಲ ಆದ್ದರಿಂದ ಫಲದ ಮೇಲಿನ ಸ್ನೇಹ ಅಥವಾ ಅಭಿಮಾನವನ್ನು ತೊರೆದು ಇಂತಹ ತ್ಯಾಗ ಅಂದರೆ ಯೋಗ ಅದನ್ನು ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಸಮಭೂತ್ವ ನಿನಗೆ ಫಲ ದೊರೆತರೂ ದೊರೆಯದೇ ಇದ್ದರೂ ಸಮಭೂತ್ವ ಕಿಂಚಿತ್ತು ವಿಚಲಿತನ ಇದ್ದಂತೆ ಕರ್ಮಗಳನ್ನು ಮಾಡು ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅನ್ನೋ ಅನುಸಂಧಾನದಿಂದ ಕರ್ಮಗಳನ್ನು ಮಾಡಿ ಅದನ್ನು ವಾಯುದೇವರ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡು ಅಂತ ತಿಳಿಸ್ತಾನೆ ಮುಂದೆ ನಲವತ್ತೊಂಬತ್ತನೇ ಶ್ಲೋಕದಲ್ಲಿ ದೂರೇಣ ಹೆವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಹ ಫಲಹೇತವ ಈ ತತ್ವಜ್ಞಾನ ಮತ್ತು ಕರ್ಮಾನುಷ್ಠಾನ ಇವೆರಡರಲ್ಲಿ ತತ್ವಜ್ಞಾನ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು ಕರ್ಮಾನುಷ್ಠಾನ ತತ್ವಜ್ಞಾನಕ್ಕಿಂತ ತಾರತಮ್ಯದಲ್ಲಿ ಕೆಳಗೆ ಆದ್ದರಿಂದ ಅರ್ಜುನ ನೀನು ತತ್ವಜ್ಞಾನಕ್ಕೆ ಶರಣಾಗು ಫಲಕ್ಕಾಗಿಯೇ ಕರ್ಮ ಮಾಡುವಂಥವ್ರು ಇರ್ತಾರಲ್ಲ ಅವರು ದುಃಖ ಭಾಜನರಾಗ್ತಾರೆ ದುಃಖವನ್ನು ಹೊಂದುತ್ತಾರೆ ಅಥವಾ ಭಗವಂತನ ಅಪರೋಕ್ಷ ಜ್ಞಾನ ಪರಮಾತ್ಮನಿಗೆ ನೀನು ಶರಣಾಗು ತಲೆಬಾಗು ಅವನೇ ನಾನು ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಐಕ್ಯ ಭಾವನೆಯನ್ನು ಯಾವತ್ತೂ ಕೂಡ ಮಾಡಬೇಡ ಯಾಕೆ ಅಂದರೆ ಈ ಮಿಥ್ಯೋಪಾಸನೆ ಮಾಡತಕ್ಕಂಥವರು ನಿಶ್ಚಯವಾಗಿ ತಮಸ್ಸನ್ನು ಹೊಂದುತ್ತಾರೆ ಮಿಥ್ಯಾಜ್ಞಾನೇನ ಚತಮಃಾ ಬುದ್ಧಿಯೋಗ ಜ್ಞಾನ ಅನ್ನುವಂತಹ ಪುರುಷಾರ್ಥ ಸಾಧನಕ್ಕಿಂತಲೂ ಕರ್ಮ ದೂರೇಣ ಅವರಂ ಅತ್ಯಂತ ಅಲ್ಪವಾದದ್ದು ಆದ್ದರಿಂದ ಬುದ್ಧವು ಜ್ಞಾನದ ಬಗ್ಗೆ ಶರಣಮನ್ವಿಚ್ಛ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂಥ ನಿಷ್ಕಾಮಕರ್ಮ ರೂಪವಾದ ಜ್ಞಾನದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೋ ಅದನ್ನೇ ಹೊಂದೋ ಈಗ ನಮ್ಮ ಸಂಶಯ ಬರ್ತಾ ಇದೆ ಕರ್ಮ ಜ್ಞಾನಕ್ಕಿಂತ ಅವರ ಅಂದರೆ ತಾರತಮ್ಯದಲ್ಲಿ ಕಡಿಮೆ ಇದ್ಯಾಕೆ ಅಂದರೆ ಉತ್ತರ ಕೊಡ್ತಾನೆ ಕೃಷ್ಣ ಕೃಪಣಾಹ ಫಲಹೇತವ ಕರ್ಮವನ್ನು ಮಾಡುವಂಥ ಸಂದರ್ಭದಲ್ಲಿ ಫಲವೇ ಪ್ರಧಾನ ಮುಖ್ಯ ಅಂತ ಯಾರು ತಿಳ್ಕೊತಾರೋ ಅಂತಹ ಫಲಹೇತುಗಳು ಫಲವನ್ನು ಅಪೇಕ್ಷೆ ಮಾಡ್ತಕ್ಕಂಥ ಫಲಾಪೇಕ್ಷೆಯಿಂದ ಕರ್ಮವನ್ನು ಮಾಡ್ತಕ್ಕಂಥ ಜೀವರೇನಿದಾರಲ್ಲ ಅವರು ಕೃಪಣಾಹ ಅಂದರೆ ದುಃಖಿಗಳವರು ದುಃಖವನ್ನೇ ಹೊಂದ್ತಾರೆ ಯಾಕೆ ಅಂದರೆ ಉಪನಿಷತ್ತು ಕಾಮ್ಯ ಕರ್ಮಗಳು ಇದೇ ಲೋಕವನ್ನು ಅಥವಾ ಇದಕ್ಕಿಂತಲೂ ಹೀನ ಲೋಕವನ್ನು ಹೊಂದುತ್ತಾರೆ ಅಂತ ತಿಳಿಸ್ತಾ ಇದೆ ಇನ್ನೊಂದು ರೀತಿಯಾಗಿ ಅರ್ಥವನ್ನು ತಿಳಿಸ್ತಾರೆ ಜ್ಞಾನವು ಕರ್ಮಕ್ಕಿಂತ ಉತ್ತಮ ಅಂತಾಗಿದ್ದರೆ ಅಂತಹ ಉತ್ತಮ ಅವಸ್ಥೆಯಲ್ಲೂ ಕೆಲವು ಜ್ಞಾನಿಗಳು ಈಶ್ವರ ಐಕ್ಯ ಅಂದರೆ ಜೀವ ಬ್ರಹ್ಮ ಐಕ್ಯ ಅಂತ ಭಾವನೆಯನ್ನು ಹೊಂದಬೋದಾ ಅಂತ ಪ್ರಶ್ನೆ ಬಂದ್ರೆ ಜಿಜ್ಞಾಸೆಗೆ ಉತ್ತರ ಕೊಡ್ತಾನೆ ಬುದ್ಧವು ಶರಣಂ ಜ್ಞಾನ ಬಂದ ಮೇಲೂ ಕೂಡ ಸರ್ವತಂತ್ರ ಸ್ವತಂತ್ರನಾದ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನನ್ನೇ ಶರಣು ಹೊಂದು ಯಾಕೆ ಅಂದರೆ ಫಲಹೇತವ ಇಲ್ಲಿ ಫಲಹೇತು ಅಂದರೆ ಫಲಕ್ಕೆ ಕಾರಣನಾದವನು ಪರಮಾತ್ಮ ಅಂತಹ ಪರಮಾತ್ಮನೊಂದಿಗೆ ಐಕ್ಯವನ್ನು ತಿಳಿದವರು ಕೃಪಣಾಹ ದುಃಖಿಗಳು ತಮಸ್ಸನ್ನು ಹೊಂದುತ್ತಾರೆ ಅದನ್ನೇ ಕೃಪಣಾಹ ಫಲಹೇತವ ಇಲ್ಲಿ ತತ್ವಜ್ಞಾನಕ್ಕೆ ದೊರೆತಕ್ಕಂಥ ಫಲ ಅನ್ನೋದು ಅಪಾರವಾದದ್ದು ಆದರೆ ಕಾಮ್ಯ ಕರ್ಮಕ್ಕೆ ಸಿಗುವಂತಹ ಫಲ ನಿಷ್ಕಾಮಕರ್ಮಕ್ಕಿಂತ ಅಲ್ಪವಾದದ್ದು ಆದ್ದರಿಂದ ಕರ್ಮವು ಮಹತ್ವದ ದೃಷ್ಟಿಯಿಂದ ಜ್ಞಾನಕ್ಕಿಂತ ಕಡಿಮೆ ವಿವೇಕಿಯಾದವನು ಅಥವಾ ಜ್ಞಾನಿಯಾಗಿರ್ತಕ್ಕಂಥವನು ತಿಳಿದವನು ಈ ಕಾರಣಕ್ಕಾಗಿಯೇ ಸದಾ ಜ್ಞಾನಕ್ಕಾಗಿ ಅವನು ಹಾ ತೊರಿಬೇಕು ಉಳ್ಳವನಾಗಿರಬೇಕು ಅದನ್ನು ಬಿಟ್ಟು ಕಾಮ್ಯಕರ್ಮಗಳಲ್ಲೇ ಅಥವಾ ಸಕಾಮಕರ್ಮಗಳಲ್ಲೇ ನಿರತನಾಗಿ ತನಗೆ ದೊರೀತಕ್ಕಂತಹ ಅಮೂಲ್ಯ ಅವಕಾಶವನ್ನು ಹಾಳು ಮಾಡಿಕೊಂಡ್ರೆ ಜೀವನದ ಸಾರ್ಥಕತೆ ಆಗಲ್ಲ ಜೀವನ ವ್ಯರ್ಥ ಆದಂಗೆ ಆಗತ್ತೆ ಅದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂತಾದರೆ ಬಸ್ಸು ರೈಲು ಕಾರು ಮೊದಲಾದ ವಾಹನವನ್ನು ಏರಿ ಹೊರಡ್ತೀವಿ ಅದರಲ್ಲಿ ಕೂತ್ಕೊಂಡು ಹೊಡ್ತೀವಿ ಅದರಲ್ಲಿ ಕೂತು ನಾವು ಪ್ರಯಾಣ ಮಾಡೋ ಉದ್ದೇಶ ಏನು ಗಮ್ಯ ಸ್ಥಾನ ನಾವು ತಲುಪಬೇಕಾದ ಸ್ಥಳವನ್ನು ನಡೆದು ಹೋಗುವುದಕ್ಕಿಂತ ಶೀಘ್ರದಲ್ಲಿ ತಲುಪಬೇಕು ಮುಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಹೋಗ್ತೀವಿ ಅದನ್ನು ಬಿಟ್ಟು ಕೇವಲ ಆಯಾಸವನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಲಿ ಅಥವಾ ಆರಾಮಾಗಿ ಕೂತ್ಕೋಬೇಕು ಅಂತ ಅಲ್ಲಿ ಹೋಗಿ ಕೂತ್ಕೊಳ್ಳಲ್ಲ ಆದ್ದರಿಂದ ಅದರಂತೆ ಕರ್ಮಾಚರಣೆಯ ಮುಖ್ಯ ಗುರಿ ಅನ್ನೋದು ತತ್ವಜ್ಞಾನದ ಪ್ರಾಪ್ತಿಗಾಗಿ ಕರ್ಮಣ ಜ್ಞಾನ ಮಾತನೋತಿ ಕೇಳಿದ್ದನ್ನು ಕೊಡ್ತಕ್ಕಂಥ ಕಾಮದೇನು ಮನೆಯೊಳಗೆ ಇರಬೇಕಾದರೆ ಕೇವಲ ಗೋಮಯ ಅಥವಾ ಸೆಗಣಿ ಬಯಸಿದರೆ ಮೂರ್ಖತ ಅನ್ನೋದು ಹೇಗಾಗುತ್ತೋ ಹಾಗೆ ಜ್ಞಾನ ಸಾಧನವಾಗಿರ್ತಕ್ಕಂಥ ಕರ್ಮಗಳನ್ನು ಕ್ಷುದ್ರ ಕಾಮನೆಗಳ ಅಪೇಕ್ಷೆಗಾಗಿ ಅದನ್ನು ಪೂರೈಸಿಕೊಳ್ಳೋದಕ್ಕಾಗಿ ಆಚರಣೆ ಮಾಡೋದು ಮೂರ್ಖತನದ ಪರಮಾವಧಿಯಾಗತ್ತೆ ಅಂತಹವರ ಪಾಡು ದೈನ್ಯ ಜೀವನ ಅಂತ ಈ ರೀತಿಯಾಗಿ ಹೇಳುವಂಥದ್ದು ದೀನ ಮನುಷ್ಯ ಸಾಧನೆಯಲ್ಲಿ ಮುಂದುವರೆದಂತೆ ಅಹಂಕಾರಕ್ಕೆ ಒಳಗಾಗುವಂತಹ ಅಪಾಯ ಕೂಡ ಇದೆ ಉದಾಹರಣೆಗೆ ಬೆಳೆಯ ಜೊತೆಗೆ ಕಳೆಯೂ ಬೆಳೆಯತ್ತಲ್ಲ ಆ ರೀತಿಯಾಗಿ ಜ್ಞಾನದ ಜೊತೆ ಜೊತೆಗೆ ಅಹಂಕಾರವು ಕೂಡ ನಮಗೆ ಗೊತ್ತಿಲ್ಲದೆ ಅಪ್ರಯತ್ನವಾಗಿ ಬೆಳೆಯುವಂಥದ್ದು ಕಳೆಯನ್ನು ತಗೆದೆ ಹಾಗೆ ಬಿಟ್ರೆ ಬೆಳೆ ಪೂರ್ಣವಾಗಿ ಇವತ್ತಲ್ಲ ನಾಳೆ ನಾಶ ಆಗುವಂತಹ ಅಪಾಯ ಅನ್ನೋದು ಇದ್ದೇ ಇದೆ ಆದ್ದರಿಂದ ಸಾಧನೆಗಿಂತ ಅಹಂಕಾರ ಜಾಸ್ತಿ ಆಗ್ತಾ ಹೋದರೆ ಕೊನೆಗೆ ತಾನೇ ಪರಮಾತ್ಮ ಅನ್ನ ತಲುಪಿ ಅದು ದುರ್ಗತಿಗೆ ತಮಸ್ಸಿಗೆ ಕಾರಣ ಆಗತ್ತೆ ಉದಾಹರಣೆಗೆ ಶ್ವೇತಕೇತು ಹನ್ನೆರಡು ವರ್ಷಗಳ ಕಾಲ ಅಧ್ಯಯನ ಮಾಡ್ತಾನೆ ಗುರುಗಳ ಹತ್ರ ಆಮೇಲೆ ಮನೆಗೆ ತಂದೆಯ ಹತ್ರ ಬರ್ತಾನೆ ಚೆನ್ನಾಗಿ ಅಧ್ಯಯನ ಎಲ್ಲ ಆಗಿದೆ ಅಂತ ಭಾರೀ ಅಹಂಕಾರ ಶ್ವೇತಕೇತುಗೆ ಬಂದಿರುತ್ತೆ ಅವನಿಗೆ ಎಷ್ಟು ಅಹಂಕಾರ ಬಂದಿತ್ತು ಅಂತಂದರೆ ತಾನೇ ಸಾಕ್ಷಾತ್ ಭಗವಂತನೋ ಅಥವಾ ಆ ಭಗವಂತನ ಅಂಶ ಸಂಭೂತನೋ ನಾನಿರಬೇಕು ಅನ್ನೋಂಥ ಮಟ್ಟಿಗೆ ಅಹಂಕಾರ ಅನ್ನೋದು ಬಂದಿತ್ತು ಅವನ ಆ ಸ್ಥಿತಿಯನ್ನು ನೋಡಿರ್ತಕ್ಕಂಥ ತಂದೆ ಉದ್ದಾಲಕನಿಗೆ ಭಾರೀ ಕನಿಕರ ಆಗತ್ತೆ ಅವನಿಗೆ ಭಗವ ತತ್ವವನ್ನು ಉಪದೇಶ ಮಾಡಿ ಮಗನಿಗೆ ಉದ್ದಾಲಕ ಹೇಳ್ತಾನೆ ಅತತ್ವಮ ಶ್ವೇತಕೇತೋ ನೀನು ಖಂಡಿತವಾಗಿ ಪರಮಾತ್ಮ ಆಗೋದು ಸಾಧ್ಯ ಇಲ್ಲ ನಿನ್ನ ಅಹಂಕಾರವನ್ನು ಬಿಟ್ಟು ಆ ಸರ್ವೋತ್ತಮನಾಗಿರ್ತಕ್ಕಂಥ ಭಕ್ತಿಯನ್ನು ಭಗವಂತನಲ್ಲಿ ಭಕ್ತಿಯನ್ನ ಮಾಡು ಇತ್ಯಾದಿಯಾಗಿ ಎಲ್ಲ ಉಪದೇಶವನ್ನ ಮಾಡಿ ಅವನ ಉದ್ಧಾರಕ್ಕೆ ಕಾರಣನಾಗ್ತಾನೆ ಉದ್ದಾಲಕ ಚಾಂದ್ರೋಗ್ಯ ಉಪನಿಷತ್ತಿನ ಒಂದು ಪ್ರಸಂಗ ಜ್ಞಾನದ ಫಲ ಕರ್ಮದ ಫಲಕ್ಕಿಂತ ಉತ್ತಮ ಮಾತ್ರ ಅಲ್ಲದೆ ವಿಲಕ್ಷಣವೂ ಆಗಿರುವಂಥದ್ದು ಕಾಮ್ಯ ಯಾವ ಹಂತದಲ್ಲೂ ಕಾಣದೇ ಇರತಕ್ಕಂಥ ವಿಲಕ್ಷಣ್ಯ ಅನ್ನೋದು ಜ್ಞಾನಕ್ಕೆ ಇದೆ ಜ್ಞಾನಿಯಾದವನು ಪುಣ್ಯ ಮತ್ತು ಪಾಪ ಎರಡಕ್ಕೂ ಅತೀತನಾಗಿ ತನ್ನ ವರ್ತನೆಯನ್ನು ಮಾಡ್ತಾನೆ ಬರೀ ಕಾಮ್ಯಕರ್ಮದಲ್ಲಿ ತೊಡಗಿರೋವನಿಗೆ ಇಂತಹ ಹಿರಿಮೆ ಯಾವುದೇ ಸಂದರ್ಭದಲ್ಲೂ ಕೂಡ ತಿಳಿಯೋದು ಇಲ್ಲ ಅನುಸರಿಸೋಕ್ಕೂ ಸಾಧ್ಯ ಆಗಲ್ಲ ಇಲ್ಲಿ ಜ್ಞಾನಿ ಪಾಪಗಳನ್ನು ತೊರಿತಾನೆ ಅಂದರೆ ಪಾಪಗಳನ್ನು ಕಳ್ಕೊತಾನೆ ಅಂತ ಅರ್ಥ ಸಂಪೂರ್ಣವಾಗಿ ಕಲ್ಕೋತಾನೆ ಪುಣ್ಯದ ವಿಚಾರದಲ್ಲಿ ಹಾಗಲ್ಲ ಪುಣ್ಯದಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ವಿಭಾಗವನ್ನು ಸ್ಥೂಲವಾಗಿ ಮಾಡಿ ತಿಳಿಸ್ತಾರೆ ಒಂದು ಇಷ್ಟ ಪುಣ್ಯ ಇನ್ನೊಂದು ಅನಿಷ್ಟ ಪುಣ್ಯ ಇಷ್ಟ ಪುಣ್ಯ ಇದೆಯಲ್ಲ ಇದು ಮೋಕ್ಷದಲ್ಲಿ ಆನಂದ ಅತಿಶಯಕ್ಕೆ ಕಾರಣ ಆಗತ್ತೆ ಅನಿಷ್ಟ ಪುಣ್ಯ ಅನ್ನೋದು ಮತ್ತೆ ಜನನ ಮರಣಗಳಿಗೆ ಕಾರಣ ಆಗತ್ತೆ ಜ್ಞಾನಿಯಾಗಿರ್ತಕ್ಕಂಥವನು ಇವುಗಳಲ್ಲಿ ಇಷ್ಟ ಪುಣ್ಯವನ್ನು ಮಾತ್ರ ಉಳಿಸ್ಕೊಂಡು ಅನಿಷ್ಟ ಪುಣ್ಯವನ್ನು ತ್ಯಾಗ ಮಾಡ್ತಾನೆ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಪರೀಕ್ಷೆಗೆ ಹೋಗ್ತಕ್ಕಂಥ ಅಥವಾ ಹೊರಟಿರುವಂತಹ ವಿದ್ಯಾರ್ಥಿ ಮಾರ್ಗದಲ್ಲಿ ಕಾಣ್ತಕ್ಕಂಥ ಅನೇಕ ವಸ್ತುಗಳನ್ನು ಗಮನ ಕೊಟ್ಟು ನೋಡದೆ ಕೇವಲ ತನ್ನ ಮುಖ್ಯ ಕರ್ತವ್ಯವಾಗಿರ್ತಕ್ಕಂಥ ಪರೀಕ್ಷೆಯನ್ನು ಯಾವ ರೀತಿಯಾಗಿ ಎದುರಿಸ್ಬೇಕು ಅನ್ನೋ ವಿಚಾರವನ್ನೇ ತನ್ನ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ತನ್ನ ಮನಸ್ಸನ್ನು ಕೇಂದ್ರೀಕರಣ ಮಾಡ್ತಾನೆ ಅಂತಹ ವಿವೇಕಿ ಜ್ಞಾನಿ ವರ್ತನೆಯನ್ನು ಈ ರೀತಿಯಾಗಿ ಮಾಡ್ತಾನೆ ಇನ್ನೊಂದು ಉದಾಹರಣೆ ಅಂದರೆ ದೂರದ ಊರಿಗೆ ವರ್ಗ ಆಗಿರುವಂತಹ ಒಬ್ಬ ವ್ಯಕ್ತಿ ಅಥವಾ ಅಧಿಕಾರಿ ತನ್ನ ಜೊತೆಗೆ ಸುಲಭವಾಗಿ ತಾನು ಕೈಯಿಂದ ತೊಗೊಂಡು ಹೋಗ್ಬೋದಾದಂಥ ವಸ್ತುಗಳನ್ನು ಮಾತ್ರ ಹೇಗೆ ತೊಗೊಂಡು ಹೋಗ್ತಾನೋ ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಇಷ್ಟ ಪುಣ್ಯವನ್ನು ಮಾತ್ರ ತಗೊಂಡು ತನ್ನ ಜೊತೆಗೆ ತಗೊಂಡು ಹೋಗ್ತಾನೆ ತನ್ನ ಜೊತೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ದೂರಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಭಾರೀ ಕಷ್ಟ ಆಮೇಲೆ ಭಾರೀ ಜಾಗ ಸ್ಪೇಸ್ ಬೇಕು ಹೀಗೆ ನಾನಾ ಕಾರಣಗಳಿಂದ ವಸ್ತು ಉಪಯುಕ್ತ ಅಂತ ಗೊತ್ತಿದ್ದರೂ ಕೂಡ ಕುರ್ಚಿ ಟೇಬಲ್ಲು ಬೀರು ಮೊದಲಾದವುಗಳನ್ನು ಅಲ್ಲೇ ವಿಲೇವಾರಿ ಮಾಡಿ ಮುಂದೆ ಹೋಗ್ತಾನೆ ಬೇಕು ಅಂದರೆ ಅಲ್ಲಿ ಕೊಂಡ್ಕೊಬೋದು ಅಂತ ಆ ರೀತಿಯಾಗಿ ಜ್ಞಾನಿ ಅನಿಷ್ಟ ಪುಣ್ಯವನ್ನು ಇಲ್ಲೇ ಬಿಟ್ಟು ಹೋಗ್ತಾನೆ ಜ್ಞಾನಿ ಅಥವಾ ವಿವೇಕಿ ಏನು ಮಾಡ್ತಾನೆ ಭಗವಂತನ ಸೇವೆಗೆ ಅಡ್ಡಿ ಎಷ್ಟೋ ವಸ್ತುಗಳು ತನಗೆ ಅತ್ಯಂತ ಪ್ರೀತ್ಯಾಸ್ಪದವೇ ಆಗಿದ್ದರೂ ಕೂಡ ಅವುಗಳನ್ನು ತ್ಯಾಗ ಮಾಡಿ ಕೇವಲ ಹರಿ ಪ್ರೀತಿಕರವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಮಾತ್ರ ತನ್ನನ್ನು ತಾನು ತೊಡಗಿಸ್ಕೊತಾನೆ ಹೀಗೆ ಆ ದೂರದ ಊರಿಗೆ ಹೋಗಬೇಕಾಗಿರುವ ವ್ಯಕ್ತಿ ತಾನು ತೊಗೊಂಡು ಹೋಗುವಂತಹ ಸುಲಭವಾದ ವಸ್ತುಗಳನ್ನು ಮಾತ್ರ ತೊಗೊಂಡು ಹೋಗಿ ಉಳಿದದ್ದನ್ನೆಲ್ಲಿ ಹೇಗೆ ಬಿಟ್ಟು ಹೋಗ್ತಾನೋ ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಇಷ್ಟ ಪುಣ್ಯವನ್ನು ತೊಗೊಂಡು ಹೋಗ್ತಾನೆ ಇತರರಿಗೆ ತ್ಯಾಗ ಮಾಡಿ ಹೋಗ್ತಾನೆ ಆದ್ದರಿಂದ ಜ್ಞಾನಕ್ಕಿಂತ ಕರ್ಮ ಅನ್ನೋದು ಅದಮವಾದದ್ದು ಅದಕ್ಕೆ ಕಾರಣವನ್ನು ಈ ರೀತಿಯಾಗಿ ತಿಳಿಸ್ತಾರೆ ಕಾಮ್ಯಕರ್ಮಗಳು ಅಂದ್ರೆ ಕೃಪಣರು ಅವರು ದುಃಖಿಗಳು ಕಾಮ್ಯಕರ್ಮವನ್ನೇ ಮಾಡ್ತಕ್ಕಂಥವರು ಕರ್ಮದಿಂದ ಸಿಗುವಂತಹ ಫಲಕ್ಕಿಂತ ಜ್ಞಾನದಿಂದ ಸಿಗುವಂತಹ ಫಲ ಅನ್ನೋದು ಲೋಕ ವಿಲಕ್ಷಣವಾಗಿರ್ತಕ್ಕಂಥದ್ದು ಆದ್ದರಿಂದ ಜ್ಞಾನಕ್ಕಿಂತ ಕಾಮ್ಯಕರ್ಮ ಅನ್ನೋದು ಅದಮ ಅಂತ ತಿಳಿಸ್ತಾರೆ ಮುಂದೆ ಐವತ್ತನೇ ಶ್ಲೋಕದಲ್ಲಿ ಅದನ್ನು ಇನ್ನೊಂದು ಸ್ವಲ್ಪ ವಿಸ್ತಾರ ಮಾಡಿ ನಮಗೆ ತಿಳಿಸ್ಕೊಡ್ತಾನೆ ಕೃಷ್ಣ ಬುದ್ಧಿಯುಕ್ತೋ ಜಹ ತೀಹ ಉಬೇ ಸುಕೃತ ದುಷ್ಕೃತೆ ತಸ್ಮಾಯುಜ ಸ್ವಯೋಗ ಕರ್ಮ ಸುಕೌಶಲಂ ಪರಮಾತ್ಮನನ್ನು ಕಂಡಿರ್ತಕ್ಕಂಥ ಜ್ಞಾನಿ ಪುಣ್ಯ ಮತ್ತು ಪಾಪಗಳನ್ನು ಕಳಕುತ್ತಾನೆ ಹೀಗೆ ಜ್ಞಾನ ಅನ್ನೋದು ದುಃಖ ನಿವೃತ್ತಿಗೆ ಕಾರಣ ಆಗೋದ್ರಿಂದ ಅದಕ್ಕೆ ಕಾರಣವಾಗಿರ್ತಕ್ಕಂಥ ನಿಷ್ಕಾಮ ಕರ್ಮವನ್ನು ಮಾಡಲಿಕ್ಕೆ ನೀನು ಪ್ರಯತ್ನ ಮಾಡು ಜ್ಞಾನ ಕಾರಣವಾಗಿರ್ತಕ್ಕಂಥ ನಿಷ್ಕಾಮಕರ್ಮ ಕರ್ಮಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅಂತ ತಾತ್ಪರ್ಯ ಬುದ್ಧಿಯುಕ್ತೋ ಅಂದರೆ ಭಗವಜ್ಞಾನ ಪ್ರಯುಕ್ತ ಅಪರೋಕ್ಷ ಜ್ಞಾನವನ್ನು ಹೊಂದಿದವನು ಜಹಾತಿ ಅಂದರೆ ಛಜತಿ ಯಾವುದನ್ನು ಸಕಾಮವನ್ನು ಅಥವಾ ಕಾಮನೆಯನ್ನು ತ್ಯಾಗ ಮಾಡ್ತಾನೆ ಬಿಟ್ಟು ಬಿಡ್ತಾನೆ ಪುಣ್ಯಗಳನ್ನೆಲ್ಲ ಕಳ್ಕೊತಾನೆ ಆದ್ದರಿಂದ ಅನಿಷ್ಟ ಪುಣ್ಯ ಅಂದರೆ ಮನುಷ್ಯ ಯೋನಿಗಳಲ್ಲಿ ಪುನಃ ಪುನಃ ಹುಟ್ಟಿಕೆ ಕಾರಣವಾಗಿರ್ತಕ್ಕಂಥ ಅಥವಾ ಜನನ ರೂಪ ಸಂಸಾರಕ್ಕೆ ಮತ್ತೆ ಮತ್ತೆ ಬರಲಿಕ್ಕೆ ಕಾರಣವಾಗಿರ್ತಕ್ಕಂಥ ಪುಣ್ಯಗಳನ್ನು ಮಾತ್ರ ಜ್ಞಾನಿಯಾಗಿರ್ತಕ್ಕಂಥವ್ರು ಕಳ್ಕೊತಾನೆ ಶ್ರವಣ ಮನನಾದಿ ಉಪಾಸನೆಯಿಂದ ಸಂಚಿತವಾಗಿರ್ತಕ್ಕಂಥ ಪುಣ್ಯವು ಅಪರೋಕ್ಷ ಜ್ಞಾನದ ವೃದ್ಧಿಗೆ ಮತ್ತು ಮೋಕ್ಷದಲ್ಲಿ ಆನಂದದ ಉನ್ನಾಹಕ್ಕೆ ವೃದ್ಧಿಗೆ ಕಾರಣ ಆಗತ್ತೆ ಇಂತಹ ಪುಣ್ಯವನ್ನು ಕಳ್ಕೊಳ್ಳೋದಿಲ್ಲ ಆದರೆ ಪಾಪವನ್ನ ಮಾತ್ರ ಸರ್ವಾತ್ಮನ ಕಳುಕುತ್ತಾನೆ ಹೀಗೆ ಜ್ಞಾನವು ಪಾಪನಾಶದ ಮೂಲಕ ಅರಿಷ್ಟ ನಿವೃತ್ತಿಗೂ ಪುಣ್ಯದ ಮೂಲಕ ಜ್ಞಾನ ಆನಂದಗಳ ವೃದ್ಧಿಗೂ ಕಾರಣವಾಗಿರುವಂತಹ ಪ್ರಯುಕ್ತ ಯೋಗಾಯ ಜ್ಞಾನ ಸಾಧನೆಗಾಗಿ ಯುಜಸ್ವ ಸನ್ನದ್ಧನ ಹಾಗೂ ಮಾಡು ಪ್ರಯತ್ನ ಮಾಡು ಯೋಗ ಕರ್ಮಸು ಅಂತ ಗೀತೆಯಲ್ಲಿ ಯೋಗವನ್ನು ಶ್ರೀಕೃಷ್ಣ ಪರಮಾತ್ಮ ಪ್ರಶಂಸನೆ ಮಾಡ್ತಾನೆ ಇಲ್ಲಿ ಯೋಗ ಅಂದರೆ ಜ್ಞಾನಕ್ಕೆ ಸಾಧನವಾಗಿರ್ತಕ್ಕಂಥ ನಿಷ್ಕಾಮಕರ್ಮ ಕರ್ಮಗಳಲ್ಲಿ ಕೌಶಲ ಅಂದರೆ ಶ್ರೇಷ್ಠವಾದದ್ದು ಅಂತ ಅರ್ಥ ಆದ್ದರಿಂದ ಉತ್ತರಾರ್ಧದಲ್ಲಿ ತಸ್ಮಾದು ಯೋಗ ಯುಜಸ್ವ ಯೋಗ ಕರ್ಮಸು ಕೌಶಲಂ ಅಂತೆ ಈ ರೀತಿ ಹೇಳಿರೋದು ಜ್ಞಾನಕ್ಕೆ ಸಾಧನ ಆಗಿರೋದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಸರಿ ಆದರೆ ನಿಷ್ಕಾಮಕರ್ಮನೇ ಯಾಕೆ ಬೇಕು ಅಂತ ಅರ್ಜುನನ ಪ್ರಶ್ನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಯೋಗ ಕರ್ಮಸುಕೌಶಲಂ ಕರ್ಮಗಳಲ್ಲೆಲ್ಲ ಭಗವಂತನನ್ನು ಜ್ಞಾನಪೂರ್ವಕವಾಗಿ ಫಲಾಪೇಕ್ಷ ರಹಿತವಾಗಿ ಭಗವಂತನ ಪ್ರೀತಿಗಾಗಿ ಮಾಡ್ತಕ್ಕಂಥ ಕರ್ಮವು ಕೌಶಲ ಅಂತ ಕರೆಸ್ಕೊಳತ್ತೆ ಇದನ್ನೇ ಯೋಗ ಅಂತ ಹೇಳಿರುವಂಥದ್ದು ಜ್ಞಾನವನ್ನು ಅಪೇಕ್ಷೆ ನಿಷ್ಕಾಮ ಕರ್ಮವನ್ನು ಮಾಡಲೇಬೇಕು ಆದ್ದರಿಂದ ಇಂಥ ನಿಷ್ಕಾಮ ಕರ್ಮವನ್ನು ಜ್ಞಾನಸಾಧನಂ ಜ್ಞಾನ ಸಾಧನಕ್ಕಾಗಿ ಮಾಡಬೇಕು ಈ ಹಿಂದಿನ ಶ್ಲೋಕಗಳಲ್ಲಿ ತಿಳಿಸಿರುವಂತಹ ಜ್ಞಾನ ಸಾಧನವನ್ನ ಈ ಜ್ಞಾನ ಸಾಧನದ ಫಲವನ್ನು ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾರೆ ಯೋಗ ಕರ್ಮಸುಕೌಶಲಂ ಹೀಗೆ ಆ ಫಲಾಪೇಕ್ಷೆಯ ಪರಿತ್ಯಾಗದೊಂದಿಗೆ ಕರ್ಮವನ್ನು ಆಚರಣೆ ಮಾಡುವಾಗ ಕರ್ತವ್ಯದ ಯಾವ ಲೇಪವೂ ಕೂಡ ನಮಗೆ ಆಗೋದಿಲ್ಲ ಬೆಂಕಿಯ ಜೊತೆಗೆ ಹೊಗೆಯಂತೆ ಕರ್ತವ್ಯದ ಜೊತೆಗೆ ಅನಿವಾರ್ಯವಾಗಿ ಸಂಬಂಧಿಸುವ ದೋಷಲೇಪದ ನಿವಾರಣೆಗಾಗಿ ಈ ಕರ್ಮಯೋಗದ ವೈಶಿಷ್ಟ್ಯ ಉದಾಹರಣೆಗೆ ಒಬ್ಬ ವ್ಯಕ್ತಿ ನದಿಯ ಆಚೆ ದಡವನ್ನು ಸೇರಬೇಕಾಗಿದೆ ನದಿಗೆ ಇಳಿದೇ ಆಚೆ ದಡವನ್ನು ಸೇರೋದು ಎಂದಿಗೂ ಕೂಡ ಅಸಾಧ್ಯ ನದಿಯನ್ನು ಇಳಿಬೇಕು ಸಂಪರ್ಕ ಮಾಡಬೇಕು ಈಜು ಇಲ್ಲ ದೋಣಿಯನ್ನು ಮತ್ತೇನೋ ಸಾಧನವನ್ನು ನಾವೇನ ಬಳಸಿ ಅದೇ ರೀತಿಯಾಗಿ ಸಂಸಾರಕ್ಕೆ ಇಳಿಯದೆ ಕರ್ತವ್ಯ ಕರ್ಮಗಳನ್ನು ವರ್ಣಾಶ್ರಮಕ್ಕೆ ಅನುಗುಣವಾಗಿ ಮಾಡದೆ ನಂತರ ಆ ಸಮುದ್ರವನ್ನು ದಾಟಿ ಅಥವಾ ನದಿಯನ್ನು ದಾಟಿ ಆಚೆದಡ ಅಂಥೇಳಿ ಕರೆಸುವಂತಹ ಮೋಕ್ಷವನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ ಈಜು ಕಲಿಯದೆ ನದಿಗೆ ಹಾರದ್ರೆ ಆಗುವ ಅನರ್ಥ ಹೇಗೋ ಹಾಗೆ ಕರ್ತವ್ಯದ ಕರ್ಮದ ಕಲೆ ಅಥವಾ ಕೌಶಲ್ಯ ಅಥವಾ ಟೆಕ್ನಿಕ್ ಏನಿದೆಯಲ್ಲ ಅದನ್ನು ತಿಳ್ಕೊಳ್ಳದೆ ಸ್ವಾರ್ಥದಿಂದ ಕರ್ಮಾಚರಣೆಯನ್ನು ಮಾಡೋದ್ರಿಂದ ಜನನ ರೂಪವಾದ ಸಂಸಾರ ಸಮೃದ್ಧದಲ್ಲಿ ಮುಳುಗಿ ಹೇಳುವಂತಹ ದುರಂತಕ್ಕೆ ನಾವು ಗುರಿಯಾಗ್ತಾಯಿದ್ದೀವಿ ತಸ್ಮಾದ್ ಯೋಗಾಯುಜಸ್ವ ಯೋಗ ಕರ್ಮಸು ಕೌಶಲಂ ನಿಷ್ಕಾಮಕರ್ಮದ ಆಚರಣೆಯೇ ಕರ್ಮದ ಚಾತುರ್ಯ ಅಥವಾ ಕೌಶಲ ಅದೇ ಕಲೆ ಆರ್ಟ್ ಅಂತ ಹೇಳ್ತೀವಲ್ಲ ಅದು ಆದ್ದರಿಂದ ಆಸಕ್ತಿ ಫಲಾಸಕ್ತಿಯನ್ನು ತೊರೆದು ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ತೀರ್ಥರ್ಥಂ ಈ ರೀತಿಯಾಗಿ ಆಚರಣೆ ಮಾಡಿದ್ರೆ ಆಗ ಆತ ಕರ್ಮದಲ್ಲಿ ಮುಳುಗದೆ ಲೀಲಾಜವಾಗಿ ಸಂಸಾರ ಅನ್ನೋ ಸಮುದ್ರವನ ದಾಟಲಿಕ್ಕೆ ಸಮರ್ಥನಾಗ್ತಾನೆ ಹೊರತು ಇಲ್ಲದೇ ಇದ್ದರೆ ಇಲ್ಲ ಇನ್ನೂ ಒಂದು ಉದಾಹರಣೆ ಕೊಡೋದಾದರೆ ಹಲಸಿನಣ್ಣು ತಿನ್ನಬೇಕು ಮೇಣ ಅಂಟಬಾರ್ದು ಹಾಗಾದ್ರೆ ಏನು ಮಾಡಬೇಕು ಅಂದರೆ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಹಣ್ಣನ್ನು ಬಿಡಿಸಿದ್ರೆ ಈ ಕೆಲಸ ಸುಲಭವಾಗಿ ಮಾಡಬೋದು ಇದನ್ನು ತಿಳ್ಕೋಬೇಕು ಅಂಟದೇ ಇದ್ದಂತೆ ಯಾವ ರೀತಿಯಾಗಿ ಹಲಸಿನ ತೊಳೆಯನ್ನು ಬಿಡಿಸಬೇಕು ಅಂತ ಆದ್ದರಿಂದ ಆ ಕರ್ಮಯೋಗ ಏನಿದೆಯಲ್ಲ ಅದೇ ಎಣ್ಣೆ ಅಥವಾ ಜಿಡ್ಡು ತೈಲ ನಮಗೆ ಅಂಟಿರುವಂಥದ್ದು ಸ್ನೇಹ ನಾವು ನಾವು ಸತ್ಕರ್ಮಗಳನ್ನೇ ಮಾಡುವ ಸಂದರ್ಭದಲ್ಲೂ ಅನಿವಾರ್ಯವಾಗಿ ನಡೆಯಬಹುದಾಗಿರ್ತಕ್ಕಂಥ ಹಿಂಸೆ ಮೊದಲಾದಂಥವು ಲೇಪ ಆಗದೆ ಇದ್ದರೂ ಗೀತೆ ಯೋಗ್ಯ ಪರಿಹಾರವನ್ನು ನಮಗೆ ಕೊಟ್ಟಿದೆ ನಮ್ಮ ಶರೀರದ ಕ್ರಿಯೆಗಳು ನಡೆಯುವಂಥ ಸಂದರ್ಭದಲ್ಲೆಲ್ಲ ಉದಾಹರಣೆಗೆ ಓಡಾಡುವಾಗ ಎಷ್ಟೋ ಸಣ್ಣ ಸಣ್ಣ ಪುಟ್ಟ ಕ್ರಿಮಿಗಳೆಲ್ಲ ನಾಶ ಆಗತ್ತೆ ಎಷ್ಟೋ ಹಿಂಸೆಗಳು ನಡೆದಿರುತ್ತೆ ಜ್ಞಾತ ಅಜ್ಞಾತ ಗೊತ್ತಿದ್ದು ಗೊತ್ತಿಲ್ಲದೆ ನಾವು ಭಗವದ್ಭಕ್ತಿಯಿಂದ ನಿಷ್ಕಾಮವಾಗಿ ಕರ್ಮವನ್ನು ಮಾಡಿದ್ವಿ ಅಂತಾದರೆ ಆ ದೋಷ ಲೇಪ ಆಗದೇ ಇದ್ದಂತೆ ಅಂಟದೇ ಇದ್ದಂತೆ ಆ ಕರ್ಮದ ಅಲ್ಪ ಫಲವನ್ನು ಮಾತ್ರ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಸ್ವರ್ಗಾದಿ ಅವಾಂತರ ಫಲಗಳನ್ನು ಬಯಸೋದು ತಪ್ಪು ಅದನ್ನ ಬಯಸಬಾರ್ದು ಹೀಗೆ ಹೇಳಿದ್ರೆ ವೇದದಲ್ಲಿ ಸ್ವರ್ಗಕಾಮೋ ಯಜೇತ ಇತ್ಯಾದಿಯಾಗಿ ಫಲಗಳ ಆಮಿಷವನ್ನು ಅಲ್ಲಿ ಒಡ್ಡಿರೋದು ಯಾಕೆ ಅಂತ ಮತ್ತೆ ಪ್ರಶ್ನೆ ಬಂತು ಅದಕ್ಕೂ ತರ ರೋಚನಾರ್ಥಂ ಫಲಶ್ರುತಿ ಅಥವಾ ಯಥಾಭೈಷಜ್ಯ ರೋಚನಂ ಅಂತ ಭಾಗವತ ತಿಳಿಸತ್ತೆ ವೇದಾದಿ ಸಕಲಶಾಸ್ತ್ರಗಳ ಉದ್ದೇಶ ಏನು ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸ್ಕೊಟ್ಟು ಅವನ ಪ್ರೀತಿಗಾಗಿ ಅವನು ಆಯಾ ವರ್ಣಾಶ್ರಮಕ್ಕೆ ಏನು ಕರ್ಮಗಳನ್ನು ವಿಧಿಸಿದಾನೋ ಆ ಎಲ್ಲ ಸಕಲ ಕರ್ಮಗಳನ್ನು ಕೂಡ ನಿಷ್ಕಾಮವಾಗಿ ಆಚರಣೆ ಮಾಡಿ ಪರಿದೇವರ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡಿ ಮೋಕ್ಷ ಸುಖವನ್ನು ಪಡಿಬೇಕು ಆದರೆ ಆರಂಭಿಕ ಹಂತದ ಸಾಮಾನ್ಯ ಸಾಧಕರಿಗೆ ಇಂತಹ ಆದರ್ಶ ಪಾಲಿಸೋದು ಕಷ್ಟ ಸಾಧ್ಯ ಅವರಿಗೆ ಕರ್ಮದಲ್ಲಿ ಪ್ರವೃತ್ತಿಯೇ ಬರಲ್ಲ ಯಾವತ್ತೋ ಸಿಗುವಂತಹ ಮೋಕ್ಷಕ್ಕಾಗಿ ಈಗ ಇಷ್ಟೆಲ್ಲ ಕಠಿಣವಾಗಿರ್ತಕ್ಕಂಥ ನಿಬಂಧನೆಗಳನ್ನು ಹೇಳಿ ಕರ್ಮಾಚರಣೆಯನ್ನು ಮಾಡುವಂತಾದರೆ ಅವರಿಗೆ ಕರ್ಮಾಚರಣೆಯಲ್ಲಿ ಆಸಕ್ತಿ ಅಥವಾ ಪ್ರವೃತ್ತಿ ಅನ್ನೋದೇ ಬರೋದಿಲ್ಲ ಅಂತಹ ಸಾಮಾನ್ಯ ಸಾಧಕರ ದೃಷ್ಟಿಯಿಂದ ಲೌಕಿಕ ಸುಖದ ಅಪೇಕ್ಷೆಯನ್ನು ಪೂರ್ಣವಾಗಿ ಬಿಡಲಿಕ್ಕಾಗದೇ ಇರುವಂತಹ ಅಸಾಮಾನ್ಯ ವರ್ಗದ ಜನರಿಗೆ ಅಪೇಕ್ಷಿತವಾಗಿರುವಂತಹ ಅನ್ ಇಂತಹ ಫಲಗಳು ಸತ್ಕರ್ಮಗಳಿಂದ ದೊರೆಯುತ್ತೆ ಅನ್ನೋದನ್ನು ತಿಳಿಸದೇ ಹೋದರೆ ಅವರೇನು ಮಾಡ್ತಾರೆ ಎಲ್ಲ ಕರ್ಮಗಳನ್ನು ಬಿಟ್ಟೇ ಬಿಡುವಂತಹ ಮಹಾ ಅಪಾಯ ಅನ್ನೋದಿರುತ್ತೆ ಉದಾಹರಣೆಗೆ ಮಗು ರೋಗದಿಂದ ಒದ್ದಾಡ್ತಾಯಿದೆ ಔಷಧದ ಹಿರಿಮೆ ಅದರ ರುಚಿಯಾಗಲಿ ಅಥವಾ ಅದರಿಂದ ಗುಣವಾಗುವಂತಹ ರೋಗ ಇತ್ಯಾದಿ ಯಾವ ಜ್ಞಾನವೂ ಕೂಡ ಮಗುವಿಗೆ ಗೊತ್ತಿಲ್ಲ ರೋಗ ಪರಿಹಾರಕತ್ವ ಗುಣ ಇತ್ಯಾದಿ ಔಷಧಿಗೆ ಇದೆ ಅನ್ನೋದು ಯಾವ ವಿಚಾರವೂ ಕೂಡ ಅಜ್ಞಾನಿಯಂತೆ ಇರುವಂತಹ ಮಗುವಿಗೆ ಗೊತ್ತಿಲ್ಲ ಆದ್ದರಿಂದ ಔಷಧಿಯನ್ನು ನೋಡಿದ ತಕ್ಷಣ ಕಹಿ ಅಂತ ತಿಳ್ಕೊಂಡು ತಿರಸ್ಕಾರ ಮಾಡುತ್ತೆ ಆಗ ಮಗುವಿನ ತಾಯಿ ಏನು ಮಾಡ್ತಾಳೆ ಬೆಲ್ಲದ ಕಲ್ಲು ಸಕ್ಕರೆಯ ತೋರ್ಸಿ ಕಹಿ ಔಷಧಿಯನ್ನು ಕೊಡಿಸ್ತಾಳೆ ತಾಯಿಯ ಉದ್ದೇಶ ಮಗುವಿಗೆ ಬಂದಿರತಕ್ಕಂಥ ರೋಗ ಪರಿಹಾರ ಆಗಲಿ ಅಂತ ಕಹಿ ಔಷಧಿಯನ್ನು ಮಗುವಿಗೆ ಕೊಡಿಸೋದು ಕೇವಲ ರೋಗ ಪರಿಹಾರಕ್ಕೆ ಹೊರತು ಕೋಪದಿಂದ ಸಿಟ್ಟಿನಿಂದ ಕಹಿಯಾಗಿರ್ತಕ್ಕಂಥ ವಸ್ತುವನ್ನು ಕೊಡೋದಲ್ಲ ಮಗು ಏನು ಬೆಲ್ಲ ಬೋಕಲ್ಲು ಸಕರಿಯನ್ನ ನೋಡಿ ಆಸಗೆ ಔಷಧಿಯನ್ನು ಕುಡಿಯುತ್ತೆ ರೋಗದಿಂದ ಬಿಡುಗಡೆಯನ್ನು ಪಡೆಯುತ್ತೆ ಅತ್ಯಂತ ಕಠಿಣ ಅಂತ ಅನಿಸುವಂತೆ ತೋರುವಂತಹ ಈ ನಿಷ್ಕಾಮಕರ್ಮದ ಮಾರ್ಗವನ್ನು ತಕ್ಷಣವೇ ತಿಳಿದೇ ಇರ್ತಕ್ಕಂಥ ಜನಸಾಮಾನ್ಯರಿಗೆ ಮಾತೃಸ್ಥಾನದಲ್ಲಿರ್ತಕ್ಕಂಥ ವೇದ ಅಥವಾ ಶ್ರುತಿ ಇಂತಹ ಫಲಾಪೇಕ್ಷೆಯ ಆಮಿಷವನ್ನು ತೋರಿಸಿ ಅವರನ್ನು ಕರ್ತವ್ಯ ಕರ್ಮದಲ್ಲಿ ತೊಡಗಿಸುತ್ತೆ ತಾಯಿಗೆ ರೋಗ ಪರಿಹಾರ ಅನ್ನೋದು ಹೇಗೆ ಮುಖ್ಯವೋ ಭಗವಂತನಿಗೆ ಸಕಲ ಸ್ವಚ್ಛಾಸ್ತ್ರಗಳಿಗೆ ಜೀವನನ್ನು ಕರ್ತವ್ಯ ಕರ್ಮದಲ್ಲಿ ತೊಡಗಿಸುವುದೇ ಉದ್ದೇಶ ಪ್ರೌಢರು ಮಾತ್ರ ಬೆಲ್ಲ ಅಥವಾ ಜೇನುತುಪ್ಪದ ಅಪೇಕ್ಷೆಯಿಲ್ಲದೆ ಔಷಧಿಯನ್ನು ಕುಡಿಯುವಂತೆ ಜ್ಞಾನಿಗಳು ಕ್ಷುದ್ರ ಫಲಾಪೇಕ್ಷೆಯನ್ನು ತ್ಯಾಗ ಮಾಡಿ ಕರ್ಮಗಳನ್ನು ತಪ್ಪದೇ ಅವರ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿರುವಂತಹ ಕರ್ಮಗಳನ್ನೇ ಆಚರಿಸ್ತಾರೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯಾರ್ಥ ಅನುಸಂಧಾನದಿಂದ ಆಚರಣೆಯನ್ನು ಮಾಡ್ತಾರೆ ಇಂತಹ ವಿಚಾರಭಾವವನ್ನು ಹೊಂದಿರ್ತಕ್ಕಂತ ವೇದಗಳ ಹೃದಯವನ್ನು ತಿಳ್ಕೊಳ್ಳದೆ ಫಲಾಪೇಕ್ಷೆಗಾಗಿ ಕರ್ಮಗಳನ್ನು ಮಾಡ್ತಕ್ಕಂಥ ಜನರು ಔಷಧಿಯನ್ನು ಪರಿತ್ಯಾಗ ಮಾಡಿ ಬೆಲ್ಲವನ್ನು ಮಾತ್ರ ಅಥವಾ ಸಿಹಿಯನ್ನು ಮಾತ್ರ ಬಯಸಿ ಆತ್ಮವಿನಾಶವನ್ನೇ ಮಾಡ್ಕೊತಾರೆ ಅಥವಾ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವಂತಹ ಅವಿವೇಕಿಗಳಾಗ್ತಾರೆ ಕರ್ಮದಿಂದ ಸಿಗ್ತಕ್ಕಂಥ ಸ್ವರ್ಗಾದಿ ಫಲಗಳು ಜ್ಞಾನದಿಂದ ದೊರೆತಕ್ಕಂಥ ಮೋಕ್ಷ ಉತ್ಕೃಷ್ಟ ಫಲಕ್ಕಿಂತ ಅಲ್ಪವಾದದ್ದು ಕಡಿಮೆ ಆದ್ದರಿಂದ ಜ್ಞಾನ ಸಾಧನವನ್ನೇ ಆಚರಿಸಬೇಕು ಅನ್ನೋದು ಅಭಿಪ್ರಾಯ ಹಿಂದೆ ನಲವತ್ತಾರನೇ ಶ್ಲೋಕದಲ್ಲಿ ಯಾವ ಅನರ್ಥ ಉದಾಪನೆ ಆ ಶ್ಲೋಕದಲ್ಲಿ ಸ್ವರ್ಗಾದಿ ಪುರುಷಾರ್ಥ ಸಾಧನವಾಗಿರುವಂತಹ ಕರ್ಮವು ಮೋಕ್ಷ ಸಾಧನವಾಗಿರ್ತಕ್ಕಂಥ ಜ್ಞಾನಕ್ಕಿಂತ ಅದಾಮ ಅಥವಾ ತಾರತಮ್ಯದಲ್ಲಿ ಕಡಿಮೆ ಆಗಿರುವಂತಹ ಕಾರಣದಿಂದ ನೀನು ಜ್ಞಾನ ಸಾಧನವನ್ನೇ ಹುಡುಕಬೇಕು ಅಂತ ಈ ರೀತಿಯಾಗಿ ಜ್ಞಾನ ಸಾಧನಕ್ಕೆ ಒತ್ತು ಕೊಟ್ಟು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಇಲ್ಲಿ ಹೇಳ್ತಾನೆ ಅದನ್ನು ಕೃಷ್ಣ ಇನ್ನೊಂದು ರೀತಿಯಾಗಿ ಹೇಳ್ತಾನೆ ಗೀತಾ ತಾತ್ಪರ್ಯದಲ್ಲಿ ಆಚಾರದನ್ನು ಸ್ಪಷ್ಟಪಡಿಸ್ತಾರೆ ಯೋಗ ಕರ್ಮ ಸುಕೌಶಲಂ ಅನ್ನೋದಕ್ಕೆ ಒಂದು ಬಾಣ ಎಷ್ಟೇ ಹರಿತವಾಗಿದ್ದರೂ ಚೂಪಾಗಿದ್ದರೂ ಕೂಡ ಅದನ್ನು ಬರೀಗೈಯಿಂದ ಎತ್ತಿ ಎಸೆಯೋದ್ರಿಂದ ದೂರದ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ಧನುಸ್ಸಿಗೆ ಗೂಡಬೇಕು ಏಕಾಗ್ರತೆಯಿಂದ ಪ್ರಯೋಗ ಮಾಡಿದಾಗ ಮಾತ್ರ ಗುರಿ ಮುಟ್ಟೋದಕ್ಕೆ ಸಾಧ್ಯ ಈ ಕೌಶಲ್ಯವನ್ನು ಧನುರ್ವಿದ್ಯೆ ಅಂತ ಕರೀತಾರೆ ಇಲ್ಲಿ ಗುರಿಯನ್ನು ತಲುಪೋದು ಬಾಣನೇ ಹೊರತು ಧನುಸ್ ಆದರೆ ಬಾಣ ಗುರಿ ತಲುಪಬೇಕು ಅಂತಾದರೆ ಧನಸ್ಸು ಅನ್ನೋದು ಅತ್ಯಗತ್ಯ ಅದರಂತೆ ಮೋಕ್ಷಕ್ಕೆ ಸಾಧನ ಆಗೋದು ಜ್ಞಾನನೇ ಹೊರತು ಕರ್ಮ ಅಲ್ಲ ಆದರೆ ಆ ಜ್ಞಾನದ ಉದಯಕ್ಕೆ ಕರ್ಮ ಅನ್ನೋದು ಅತ್ಯಗತ್ಯ ಅದಿಲ್ಲದೆ ಆಗೋದಿಲ್ಲ ಧನಸು ಅಥವಾ ಬಿಲ್ಲು ನೇರ ಇದ್ದರೆ ಬಾಣ ಪ್ರಯೋಗ ಆಗಲ್ಲ ಅದು ಬಾಗಬೇಕು ಬ ಬೆಂಡಾಗಬೇಕು ಮತ್ತು ಅದನ್ನು ಬಗ್ಗಿಸಿ ಹಗವನ್ನು ಬಿಗ್ಗೆಯಾಗಿ ಕಟ್ಟಬೇಕು ಅದರಂತೆ ಕರ್ಮವೂ ಕೂಡ ವಿನಮ್ರವಾಗಿರ್ತಕ್ಕಂಥ ರೀತಿಯಲ್ಲೇ ನಡೆಸಲ್ಪಡಬೇಕು ಅದಕ್ಕೆ ಶಾಸ್ತ್ರ ಅನ್ನೋ ನಿಯಂತ್ರಣ ಅತ್ಯಂತ ಅಗತ್ಯ ಕರ್ಮ ಮಾಡಬೇಕು ಅಂಥೇಳಿ ಯಾವುದೋ ಕರ್ಮವನ್ನು ಮಾಡ್ತೀನಿ ಹೇಗೋ ಮಾಡ್ತೀನಿ ಅಂತ ಆದರೆ ಮೋಕ್ಷ ಅನ್ನೋ ಮುಟ್ಟೋದು ಸಾಧ್ಯ ಇಲ್ಲ ಅದರಂತೆ ಒಂದು ಕರ್ಮ ಎಷ್ಟೇ ಉತ್ತಮವಾಗಿದ್ದರೂ ಕೂಡ ಅದನ್ನ ಆಚರಿಸಿದ ಮಾತ್ರಕ್ಕೆ ತತ್ವಜ್ಞಾನ ಅನ್ನೋದು ಪ್ರಾಪ್ತಿಯಾಗೋದಿಲ್ಲ ಅದು ವಿಹಿತ ಕರ್ಮವೇ ಆಗಿರಬೇಕು ಮೊದಲಿಗೆ ಶ್ರದ್ಧೆಯಿಂದ ಮಾಡಲ್ಪಟ್ಟಿರಬೇಕು ಶ್ರೀ ವಿಷ್ಣು ಶ್ರೀ ಪ್ರೇರಣೆಯ ವಿಷ್ಣು ಪ್ರೀತಿಯ ತಮ್ಮನ್ನು ಉದ್ದೇಶ ಇರಬೇಕು ಫಲಾಪೇಕ್ಷೆಯನ್ನು ಸೋಂಕು ಅಥವಾ ಇನ್ಫೆಕ್ಷನ್ ಅನ್ನೋದು ಕಿಂಚಿತ್ತೂ ಇರಬಾರದು ಭಗವಂತನಿಗೆ ಭಕ್ತಿಯಿಂದ ಸಮರ್ಪಿತವಾಗಬೇಕು ಕರ್ಮಾಚರಣೆ ಎಷ್ಟು ಮುಖ್ಯವೋ ಕರ್ಮ ಸಮರ್ಪಣೆಯು ಕೂಡ ಅಷ್ಟೇ ಅಗತ್ಯ ಅಂತಹ ಕರ್ಮವನ್ನೇ ಯೋಗ ಅಂತ ಕರೆಯುವಂಥದ್ದು ಇನ್ನು ಕೆಲವರು ಈ ಅನ್ನೋದಕ್ಕೆ ಇನ್ನೊಂದು ರೀತಿಯಲ್ಲಿ ಅರ್ಥವನ್ನು ಮಾಡ್ತಾರೆ ಅವರ ಅಭಿಪ್ರಾಯ ಹೇಗಿದೆ ಅಂತ ಕೇಳಿದ್ರೆ ಯೋಗ ಅಂತಂದರೆ ಬೇರೆ ಯಾವುದೋ ಒಂದು ಅಂತ ತಿಳ್ಕೊಂಡು ಕರ್ಮವನ್ನು ಆಚರಣೆ ಮಾಡೋದನ್ನು ಬಿಟ್ಟು ಯೋಗವನ್ನು ಮಾತ್ರ ಅನುಷ್ಠಾನ ಮಾಡಿದ್ರೆ ಆಯಿತು ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ ತಿಳಿಸ್ತಾರೆ ಉದಾಹರಣೆಗೆ ನಂದಾ ದೀಪಕ್ಕೆ ಹಾಕಲಿಕ್ಕೆ ತುಪ್ಪ ಬೇಕು ಅದು ಸಿಗೋದು ಯಾವುದು ಯಾವುದರಿಂದ ಹಾಲಿನಿಂದ ಹೆಪ್ಪು ಹಾಕಿದ ಹಾಲೆ ಮೊಸರಾಗಿ ಅದನ್ನು ಕಡ್ದಾಗ ಬೆಣ್ಣೆ ಬರುತ್ತೆ ಬೆಣ್ಣೆಯನ್ನು ಹದವಾಗಿ ಕಾಯಿಸಿದಾಗ ತುಪ್ಪ ಸಿಗತ್ತೆ ಆ ತುಪ್ಪ ದೀಪವನ್ನು ಉರಿಸುವಂಥ ಸಾಧನ ಆಗತ್ತೆ ಅದರಂತೆ ಯೋಗವು ಕರ್ಮದಿಂದ ಬೇರೆ ಆಗಿರ್ತಕ್ಕಂಥ ಮತ್ತೊಂದು ಸಾಧನ ಅಲ್ಲ ಮೂಲತಃ ಕರ್ಮನೇ ಆಗಿದ್ದು ಅದನ್ನು ಫಲಾಪೇಕ್ಷ ರಹಿತವಾಗಿ ಕೃಷ್ಣಾರ್ಪಣಾ ಬುದ್ಧಿಯಿಂದ ಆಚರಣೆ ಮಾಡಿದಾಗ ಮಾತ್ರ ಈ ಜ್ಞಾನಿಗಳು ಸಂಸಾರ ಬಂಧನದಿಂದ ಪಾರಾಗಿ ಮೋಕ್ಷವನ್ನು ಪಡೆಯುವಂತಹ ಸಾಧನ ಆಗತ್ತೆ ಇದೇ ಯೋಗ ಕರ್ಮಸು ಕೌಶಲಂ ಅಂತ ಶ್ರೀಕೃಷ್ಣನ ಅಭಿಪ್ರಾಯ ಅನ್ನೋದಾಗಿ ಶ್ರೀಮದ್ ಆಚಾರ್ಯರು ಅದನ್ನು ತಿಳಿಸ್ತಾರೆ ಮುಂದಿನ ಐವತ್ತೊಂದನೇ ಶ್ಲೋಕದಲ್ಲಿ ಶ್ರೀ ಕ್ರೀ ಶ್ರೀಕೃಷ್ಣ ಪರಮಾತ್ಮ ಏನು ತಿಳಿಸ್ತಾನೆ ಅನ್ನೋದನ್ನು ನಾಳೆ ದಿನ ಸೋಲಿದಾಗ ಮತ್ತೆ ನೋಡೋಣ ಅಂತ ಶ್ರೀಕೃಷ್ಣ ಆರ್ಪಣ